ಹದಿನಾರನೆಯ ತರಂಗ ಕೌಶಿಕನು ಪರಿಚಯವನ್ನು ಕೋರಿದನು ತೇಜಸ್ಸು ರೂಪ ಅವ್ಯಕ್ತವಾದ ತೇಜೋರಾಶಿ ಆಗಿದ್ದುದು ಮೂರ್ತಿಯಾಗಿ ಸಾಕಾರ ಬಿಂಬವಾಗಿ ನಿಂತಿತು ನೋಡಿದರೆ ಒಂದಲ್ಲ ಮೂರು ಬಿಂಬಗಳು ಮೊದಲನೆಯದು ತನ್ನ ಗುರುವೆಂದರು ಎನ್ನಿಸಿಕೊಳ್ಳಬಹುದಾದ ವಾಮದೇವ ಎರಡನೆಯದು ಒಬ್ಬ ಮೂರನೆಯದು ಒಬ್ಬ ಬ್ರಹ್ಮರ್ಷಿ ಮೂವರು ನಿಂತಿದ್ದಾರೆ ಮೂವರಿಗೂ ಕೌಶಿಕನು ಮತ್ತೆ ಪೂಜಾದಿಗಳನ್ನು ಭಕ್ತಿಯಿಂದ ಒಪ್ಪಿಸಿದನು ಎಲ್ಲರಿಗೂ ಆಸನಾದಿಗಳನ್ನು ಕಲ್ಪಿಸಿದನು ಆ ತೇಜೋಮೂರ್ತಿಗಳು ಸಾವಧಾನವಾಗಿ ಆಸನಗಳಲ್ಲಿ ಕುಳಿತವು ಪಾರ್ಥಿವ ಶರೀರವನ್ನು ಧರಿಸಿ ಬಂದವರಂತೆಯೇ ಮಾತನಾಡಿದವು ವಾಮದೇವನು ಮೊದಲು ಮಾತನಾಡಿದನು ಆ ದಿನ ನೀನು ನಮ್ಮ ಆಶ್ರಮದಲ್ಲಿ ನನಗೆ ನಮಸ್ಕಾರ ಮಾಡಿದಾಗ ನನ್ನ ದೇಹದಿಂದ ನಿನ್ನ ದೇಹದೊಳಗೆ ಏನೋ ಬಂದಂತಾಗಲಿಲ್ಲವೆ ಅದೇ ನಾನು ಇದೋ ಈತನು ನಿನ್ನ ಪಿತಾಮಹನಾದ ಕುಶಿಕನು ಈತನು ರುಚಿಕ ಮಹರ್ಷಿಯು ಮಹಾತ್ಮನಾದ ಈ ಕುಶಿಕನು ರುಚಿಕನ ಪಿತಾಮಹನಾದ ಚವನ ಮಹರ್ಷಿಗೆ ಬೇಕಾದ ಹಾಗೆ ಸೇವೆಯನ್ನು ಮಾಡಿದನು ಆದ್ದರಿಂದ ಪ್ರೀತನಾದ ಚವನನು ಕುಶಿಕನಿಗೆ ಬೇಕಾದವರ ಕೊಡುವುದಾಗಿ ಹೇಳಲು ಈತನು ತಾನು ಬ್ರಾಹ್ಮಣನು ತಪಸ್ವಿಯೂ ಆಗಬೇಕೆಂದು ಕೋರಿದನು ದೇವೇಂದರಿಗೆ ಸಮನಾದ ನರೇಂದ್ರನಾಗಿದ್ದು ಅದನ್ನೊಲ್ಲಪ್ಪದೆ ಅದನ್ನೊಲ್ಲದೆ ತಪಸ್ಸನ್ನು ಬ್ರಾಹ್ಮಣನನ್ನು ಕೋರಿದ ಈತನನ್ನು ಕಂಡು ಚವನನು ಬಹುವಾಗಿ ಆಶ್ಚರ್ಯಪಟ್ಟು ನಿನ್ನ ಕೋರಿಕೆಯು ವಿಫಲವಾಗುವುದಿಲ್ಲ ನಿನಗೆ ಬ್ರಾಹ್ಮಣನಾಗುವ ಯೋಗವಿಲ್ಲದಿದ್ದರೂ ನಿನ್ನ ಮಗನು ಮಗನ ಮಗನು ಬ್ರಾಹ್ಮಣನಾಗುವನು ನಿನ್ನ ಸಂಕಲ್ಪವು ನಿನ್ನಲ್ಲಿ ಅಲ್ಲದಿದ್ದರೂ ನಿನ್ನ ಮೊಮ್ಮಗನಲ್ಲಿ ಫಲವಾಗುವುದು ಎಂದು ಅನುಗ್ರಹ ಮಾಡಿದನು ಈ ರುಚಿಕನು ನಿನ್ನ ಭಾವನು ಈತನನ್ನು ನೀನು ಬಲ್ಲೆ ನಿನ್ನೆ ನಿಮ್ಮ ತಂದೆಯ ಬಹುಕಾಲ ಅಪುತ್ರವಂತನಾಗಿದ್ದು ಪುತ್ರಾರ್ಥಿಯಾಗಿ ತಪಸ್ಸು ಮಾಡಿದನು ಆತನಿಗೆ ಆಗ ತಪಸ್ಫಲವಾಗಿ ಸತ್ಯವತಿ ಎಂಬ ಮಗಳಾದಳು ಈತನು ನಿಮ್ಮ ತಂದೆಯ ಕೋರಿಕೆಯಂತೆ ಒಂದು ಕಿವಿ ಮಾತ್ರ ಕಪ್ಪಾಗಿ ದೇಹವೆಲ್ಲವೂ ಚಂದಧವಳವಾಗಿದ್ದ ಎಂಟು ನೂರು ಕುದುರೆಗಳನ್ನು ವರ್ಣಾಗ್ರಹದಿಂದ ಪಡೆದು ಶುಲ್ಕವಾಗಿ ಕೊಟ್ಟು ಸತ್ಯವತಿಯನ್ನೇ ಮದುವೆಯಾದನು ನಿಮ್ಮ ತಾಯಿಯು ಸೋದರಿಯು ಇಬ್ಬರು ಪುತ್ರಾರ್ಥಿನಿಯರಾಗಿ ಈತನನ್ನು ಪ್ರಾರ್ಥಿಸಲು ಈತನು ಎರಡು ಚರುಗಳನ್ನು ಕಲ್ಪಿಸಿ ಬ್ರಹ್ಮತೇಜಸ್ ಒಂದರಲ್ಲಿಯೂ ಕ್ಷಾತ್ರೇಜಸ್ಸನ್ನು ಇನ್ನೊಂದರಲ್ಲಿಯೂ ಆವಾಹಿಸಿ ಬೆಂಡೆತ್ತಿಗೆ ಕೊಟ್ಟು ಕ್ಷಾತೇಜದ ಚೆರುವಿಗೆ ನಿಮ್ಮ ತಾಯಿ ಕೊಡು ಬ್ರಹ್ಮತೇಜದ ಚೆರುವನ್ನು ನೀನು ಇಟ್ಟುಕೋ ನಿಬ್ಬರು ಋತುಸ್ನಾತರಾಗಿ ಬಂದ ದಿನ ಆಕೆಯು ಅಶ್ವಥವನ್ನು ನೀನು ಔದುಂಬರವನ್ನು ಸೇವಿಸಿ ನಿಮ್ಮ ನಿಮ್ಮ ಚರುಗಳನ್ನು ಸ್ವೀಕರಿಸಿ ಎಂದು ಹೇಳಿದರು ಆದರೆ ತಾಯಿ ಮಕ್ಕಳು ದೈವೋ ದೈವಚೋದಿತರಾಗಿ ಸ್ವಸಂಕಲ್ಪದಿಂದಲೇ ಚರುಗಳನ್ನು ಬದಲಾಯಿಸಿಕೊಂಡರು ಅದರ ಫಲವಾಗಿ ನೀನು ಗಾಂಧಿ ಗಾದಿ ಪತ್ನಿಯಲ್ಲಿ ಜನಿಸಿದೆ ಸತ್ಯವತಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷತ್ರಿಯನ್ನು ತನ್ನ ಗರ್ಭದಲ್ಲಿ ಬೇಡವೆಂದು ಪ್ರಾರ್ಥಿಸಿಕೊಂಡಳವಾಗಿ ಆಕೆಯ ಗರ್ಭದಲ್ಲಿ ಜಮದಗ್ನಿ ಹುಟ್ಟಿದನು ಜಮದಗ್ನಿಯ ಮತ ಮಗನಾದ ಕ್ಷತ್ರಿಯ ಕುಲಾಂತಕನಾದ ಪರಶುರಾಮ ಕ್ಷಾತ್ರನಾದ ಬ್ರಾಹ್ಮಣನು ಕ್ಷತ್ರಿಯನು ಇವರಿಬ್ಬರಿಗೂ ಪೂಜೆ ಮಾಡು ಈ ದಿನ ಹೀಗೆ ನಿನಗೆ ಈ ಕಥೆಯನ್ನು ಹೇಳಬೇಕೆಂದೇ ಇವರನ್ನು ಕರೆತಂದನು ವಿಶ್ವಾಮಿ ತನ್ನ ಆ ಮಾತನ್ನಲ್ಲಿ ಕೇಳಿ ಪರಮಹರ್ಷಿತನಾಗಿ ಅವರಿಗೆ ವಿಶೇಷವಾಗಿ ಪೂಜೆ ಮಾಡಿದನು ಆ ಬ್ರಹ್ಮಕ್ಷತ್ರ ತೇಜೋ ರಾಶಿಗಳೆರಡೂ ಆತನಿಗೆ ಇಷ್ಟಾರ್ಥ ಸಿದ್ಧಿಯಾಗಲೆಂದು ಆಶೀರ್ವಾದ ಮಾಡಿ ಮರೆಯಾದರು ವಾಮದೇವನು ಆತನ ಕೋರಿಕೆಯಂತೆ ಇನ್ನೂ ಒಂದು ಗಳಿಗೆ ಇದ್ದನು ವಿಶ್ವಾಮಿತ್ರನು ವಾಮದೇವನ ಉಪಕಾರವೆಷ್ಟು ಎಂಬುದನ್ನು ಬಲ್ಲನು ಅದನ್ನು ಆತನ ಹೃದಯವೂ ಬಲ್ಲದು ಅದಷ್ಟನ್ನು ಹೇಳಬೇಕೆಂದು ವಾಕು ಪ್ರಯತ್ನಪಟ್ಟರು ಆಗಲಿಲ್ಲ ಕೊನೆಗೆ ಹರಕುಮುರುಕಾಗಿ ತನ್ನ ಕೃತಜ್ಞತೆಯನ್ನು ಸೂಚಿಸಿ ಕೌಶಿಕನು ವಾಮದೇವ ಯಾವಾಗ ಯಾವಾಗ ದೇವತೆಗಳಿಗೆ ಕೋಪ ಬರುವುದೋ ಬಂದು ನಾನು ಹೊತನಾಗಬೇಕಿತ್ತೋ ಆಗ ಆಗಾಗೆಲ್ಲ ನೀನು ಬಂದು ಕಾದಿರುವೆ ತಂದೆಯು ಮಗನನ್ನು ಕಾಯುವುದಕ್ಕಿಂತ ಹೆಚ್ಚಾಗಿ ನೀನು ನನ್ನನ್ನು ಕಾಪಾಡಿರುವೆ ನೀನು ನನಗೆ ಮಾಡಿರುವ ಉಪಕಾರವು ಅಷ್ಟಿಷ್ಟಲ್ಲ ಈ ಋಣವನ್ನು ನಾನು ಹೇಗೆ ತೀರಿಸಲಿ ಎಂದು ಕೇಳಿಕೊಂಡನು ವಾಮದೇವನು ನಕ್ಕು ಹೇಳಿದನು ಉಚ್ಚ ಉಪಕಾರ ಋಣ ಎಂದು ಏನೇನೋ ಮಾತನಾಡುತ್ತಿರುವೆ ಆದಿತ್ಯನು ತನ್ನ ಕಿರಣಗಳಿಂದ ಸಂಗ್ರಹಿಸಿದ ಉದಕವನ್ನು ಪರ್ಜನ್ಯನು ಮತ್ತೆ ಮಳೆಯಾಗಿ ವರ್ಷಿಸುವನು ಭೂಮಿಯು ಯಾರಿಗೆ ಋಣಿ ತನ್ನಲ್ಲಿದ್ದ ನೀರನ್ನು ಮೇಲಕ್ಕೆ ಸೆಳೆದುಕೊಂಡು ಆದಿತ್ಯನಿಗೋ ಅಥವಾ ಮತ್ತೆ ತನಗೆ ಮಳೆಯಾಗಿ ಕೊಟ್ಟ ಪರ್ಜನ್ಯನಿಗೋ ಹಾಗೆಯೇ ಅಗ್ನಿದೇವನು ನನಗೆ ಯಾರಿಗೂ ತಿಳಿಯದೆ ವೈಶ್ವಾಲರ ವಿದ್ಯೆಯನ್ನು ಅನುಗ್ರಹಿಸಿದನು ನಾನು ನಿನಗೆ ಆ ವೈಶ್ವಾನವನ್ನು ಕೊಡಬೇಕೆಂದು ಇದುವರೆಗೂ ಜೊತೆ ಜೊತೆಯಲ್ಲೇ ಇದ್ದೆ ಆದರೆ ನಿನಗೆ ಈ ದಿನ ನಮ್ಮ ಪೂರ್ವಜನ ಸಿಂಧೂ ದ್ವೀಪ ಮಹರ್ಷಿಯ ಅನುಗ್ರಹದಿಂದ ಜಲತೆಯ ದೇವತೆಗಳ ಪ್ರಸಾದವು ಸಿಕ್ಕಿ ಅಪಾಂ ಅಪಾಂ ಅಪಾಮ್ನಪಾತ್ ಸ್ವರೂಪವು ತಿಳಿಯಿತು ಇನ್ನು ನೀನು ಈ ಆ ವಿದ್ಯೆಯನ್ನು ಕೃಷಿ ಮಾಡಿ ಊರ್ಜಿತಪಡಿಸಿಕೋ ನೀನು ಸಮಾಧಿಯಲ್ಲಿ ಕಂಡುದು ಅಪೋಜ್ಯೋತಿ ಸೃಷ್ಟಿಯ ಪೂರ್ವ ರೂಪವಾದರೆ ಅದು ಅಪೋಜ್ಯೋತಿ ಸೃಷ್ಟಿ ಸೃಷ್ಟಿಯ ಉತ್ತರ ರೂಪವಾದರೆ ಅದು ಅಪಾಮ್ನಪಾತ್ ಬ್ರಾಹ್ಮಣನಾಗಬೇಕೆಂದವನು ಸರ್ವಪ್ರಯತ್ನದಿಂದಲೂ ಆ ಆಪೋಜ್ಯೋತಿಯನ್ನು ಕಾಣಬೇಕು ಇದನ್ನು ನಶಿಕೇತನಿಗೆ ಯಮನು ಹೇಳಿದನು ಇದರ ಪೂರ್ವ ಸ್ವರೂಪವು ಪ್ರಣವ ಇದರ ಅನುಗ್ರಹವನ್ನು ಪಡೆಯಬೇಕೆಂದು ಎಲ್ಲರೂ ತಪಸ್ಸು ಬ್ರಹ್ಮಚರ್ಯಗಳನ್ನು ಮಾಡುವುದು ಅದೃಷ್ಟವಶದಿಂದ ಇದು ನಿನಗೆ ಸಿಕ್ಕಿತು ನೀನು ಜನ್ಮತಃ ಬ್ರಾಹ್ಮಣನೇ ಆಗಿದ್ದರೆ ನಿಜವಾಗಿಯೂ ನಿನಗೆ ನಿನಗೆ ಈ ಸಾಹಸದ ಬುದ್ಧಿ ಇರುತ್ತಿರಲಿಲ್ಲ ನೀನು ಸೌಮ್ಯವಾಗಿ ದೇವತೆಗಳ ಕೈ ಕಾಯ್ದು ಕ್ಷತ್ರಿಯನ ರಕ್ತ ಬ್ರಾಹ್ಮಣನ ತೇಜಸ್ಸು ಆದ್ದರಿಂದ ಇಂತಹ ಸಾಹಸ ಮಾಡಿ ನೀನು ಆಪೋಜ್ಯೋತಿಯನ್ನು ಕಂಡೆ ಇದು ಲೋಕದ ಅದೃಷ್ಟ ನೀನು ಋಣದ ಮಾತನ್ನು ಹೇಳ್ತಿರುವ ಇನ್ನಷ್ಟು ದಿನವಾಗಲಿ ಈ ಭುವನ ಬ್ರಹ್ಮಾಂಡಗಳೆಲ್ಲ ಒಂದೇ ಎಂಬುದು ನಿನ್ನ ಮನಸ್ಸಿಗೂ ಗೋಚರವಾಗಲಿ ಆ ದಿನದವರೆಗೂ ಈ ಋಣದ ಮಾತನ್ನು ಅತ್ತಿಟ್ಟರು ಅತ್ತಿಟ್ಟಿರು ಎಲೆಗಳು ವಾಯುಭಕ್ಷಕಗಳಾಗಿ ಗಿಡವನ್ನು ಬೆಳೆಸುವವು ಬೇರುಗಳು ಜಲಭಕ್ಷಕಗಳಾಗಿ ಗಿಡವನ್ನು ಬೆಳೆಸುವವು ಎಲೆಯು ಕುಡಿದ ವಾಯುವನ್ನು ಬೇರು ಬೇರು ಕುಡಿದ ನೀರನ್ನು ಎಲೆಯು ಕಕ್ಕುವುದು ಗಿಡದ ಈ ಕೊನೆಯಲ್ಲಿ ಬೇರು ಆ ಕೊನೆಯಲ್ಲಿ ಎಲೆ ಹಾಗೆ ನಾವೆಲ್ಲರೂ ಒಂದೇ ಗಿಡದ ಎಲೆ ಬೇರುಗಳು ಹಾಗೆ ಎಂಬುದು ನಿನ ಮನಸ್ಸಿಗೆ ಅರಿವಾದರೆ ಆಗ ಸೃಷ್ಟಿಯ ನಾಲ್ಕನೆಯ ಘಟ್ಟದಲ್ಲಿ ಕಾಣುವ ಈ ವೈವಿಧ್ಯವನ್ನು ದ್ವೈತವನ್ನು ದ್ವೈತವನ್ನು ಲಕ್ಷದಲ್ಲಿಟ್ಟುಕೊಂಡು ಆಡುವ ಮಾತುಗಳು ನಿಲ್ಲುವೆ ಹಾಗೆಂದರೆ ಋಣವಿಲ್ಲವೇ ಎನ್ನಬೇಡ ಬ್ರಹ್ಮಾಂಡ ಕಟಾಹವನ್ನು ಭೇದಿಸಿ ಹೋಗುವವರೆಗೂ ಋಣ ಋಣಿಭಾವ ಉಂಟು ಎಲ್ಲಿನವರೆಗೂ ನೋಡುವ ಕಣ್ಣು ಜಡಚೇತನ ಸ್ತ್ರೀ ಪುರುಷ ಅಧಿಭೇದವನ್ನು ಕಾಣುತ್ತಿರುವುದೋ ಅಲ್ಲಿನವರೆಗೂ ಉಂಟು ನಾನು ಯಾವ ದೇವತೆಗಳ ಅನುಗ್ರಹದಿಂದ ಋಷಿಯಾಗಿರುವೆನೋ ಆ ದೇವತೆಗಳನ್ನು ಅವಿರ್ಮಕವಾಗಿ ಆಚರಿಸು ಅರ್ಚಿಸು ಸತ್ಯವನ್ನು ತಿಳಿದು ಬೋಧಿಸು ಲೋಕದ ಸ್ಥಿತಿಯನ್ನು ಉಶೃಂಖಲನಾಗದೆ ಪಾಲಿಸು ಅಲ್ಲಿಗೆ ನೀನು ಅನ್ರುಣಿಯಾಗುವೆ ವಿಶ್ವಾಮಿತ್ರನ ಆ ಮಾತನ್ನು ಕೇಳುತ್ತ ವಿಶ್ವಾಮಿತ್ರನು ಆ ಮಾತನ್ನು ಕೇಳುತ್ತಾ ಕೇಳುತ್ತದೆ ಜೋಗುಳವನ್ನು ಕೇಳುತ್ತಿರುವ ಮಗುವು ಸ್ವಪ್ರಯತ್ನವಿಲ್ಲದೆ ನಿದ್ರಾಪರವಶನ ಆಗುವಂತೆ ಸಮಾಧಿ ವೃತ್ತಿಯನ್ನು ಪಡೆದನು ವಾಮದೇವನ ಮಾತುಗಳೆಲ್ಲ ಆ ಸಮಾಧಿ ಸ್ಥಾನದ ಸಮಾಧಿ ಸ್ಥಾನದ ವಿಶ್ವಾಮಿತ್ರನ ಮನಸ್ಸಿನಲ್ಲಿ ವಜ್ರ ಖಚಿತ ಸಮಾಧಿಸ್ತನಾಗಿ ವಿವೃತ್ತಿರಹಿತನಾಗಿ ಶಿಲಾಸ್ತಂಭದಂತೆ ಕುಳಿತಿರುವ ವಿಶ್ವಾಮಿತ್ರನನ್ನು ವಾಮದೇವನನ್ನು ನೋಡಿ ಕಲ್ಲಿನಲ್ಲಿ ಆಕಾರ ಮೂಡಿತು ಇನ್ನೂ ಬೊಂಬೆ ಆಗಬೇಕು ಅದಕ್ಕೆ ಜೀವ ಬರಬೇಕು ಇನ್ನೂ ಎಷ್ಟು ದೂರ ಗುರುದೇವನ ಅಪ್ಪಣೆಯ ಮೊದಲನೆಯ ಮೆಟ್ಟಲಾಯಿತು ಮೆಟ್ಟ ಆಲದ ಕೊಂಬೆ ಚಿಗುರಿತು ಇನ್ನು ಇದು ಮಹಾವೃಕ್ಷವಾಗಬೇಕು ಆಗುವುದು ಅದಕ್ಕೆ ಸಂದೇಹವೇನು ಎಂದ ಸಂತೋಷದಿಂದ ತಲೆದೂಗಿ ಅದೃಷ್ಟವಾದನು